ಶ್ರೀಗುರುಭ್ಯೋ ನಮ ಹರಿಗಣಾ ನಮಃ ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀದುನಚ ಆತ್ಮಬೋಧ ಶಂಕರಾಚಾರ್ಯಕೃತಿ ಶಂಕರಂ ಶಂಕರಾಚಾರ್ಯ ಕೇಶವಂ ಬಾಧಾರಾಯಣಂ ಸೂತ್ರಭಾಷವಂತನಃಪುನಃ ಶ್ರುತಿ ಸ್ಮೃತಿ ಪುರಾಣ ನಾಮಾಲ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶ್ರೀ ಶಂಕರಾಚಾರ್ಯ ಪದಥರಗಳಲ್ಲಿ ಸಾಷ್ಟಾಂಗ ವಂದಿಸುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಸ್ವಾಮೀಜಿಯವರ ಪದ ತರಗಳಲ್ಲಿ ನಮಿಸುತ್ತಾ ಸದ್ಗುರುಗಳಾದ ಮಹಾಮಹೋಪಾಧ್ಯಾಯ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಾಯ ಇವರ ಪದಥರಗಳಲ್ಲಿ ಶರಣಾಗುತ್ತಾ ಶಂಕರಾಚಾರ್ಯರ ಆತ್ಮಬೋಧ ಎನ್ನುವ ಕೃತಿಯಲ್ಲಿ ಈಗ ಐವತ್ತೊಂದನೇ ಶ್ಲೋಕವನ್ನು ನೋಡೋಣ ಜೀವನ್ಮುಕ್ತಿ ಅಂತ ಹೇಳಿದರೆ ಹೇಗೆ ಅದರ ಸ್ವರೂಪ ಏನು ಎನ್ನುವ ಬಗ್ಗೆ ನಾವು ನೋಡ್ತಾ ಇದ್ದೆವು ಈಗ ಐವತ್ತೊಂದನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಬಾಹ್ಯಾ ನಿತ್ಯ ಸುಖಾಸಕ್ತಿಂ ಹಿತ್ವಾತ್ಮ ಸುಖ ನಿೃತ ಘಟಸ್ಥ ದೀಪವತ್ ಶಶ್ವತ್ ಅಂತರೇವ ಪ್ರಕಾಶತೆ ಘಟಸ್ಥ ದೀಪವಚ್ಛಶಸ್ವದಂತರೇವ ಪ್ರಕಾಶತೆ ಅಂತೇಳಿ ಅಂದರೆ ಬಾಹ್ಯ ಅನಿತ್ಯ ಸುಖಾಸಕ್ತಿ ಹಿತ್ವ ಹೊರಗಿನ ಅನಿತ್ಯವಾದ ಸುಖದ ಆಸಕ್ತಿಯನ್ನು ತೊರೆದು ಬಿಟ್ಟು ಆತ್ಮಸುಖೃತಃ ಆತ್ಮಸುಖದಿಂದ ನಿರ್ವೃತ್ತಿಯನ್ನು ಆನಂದವನ್ನು ಹೊಂದಿ ಘಟಸ್ಥ ದೀಪವತ್ ಗಡಿಗೆಯೊಳಗಿನ ದೀಪದಂತೆ ಯಥಾವತ್ ದೀಪೋ ನಿವಾತಸ್ಥೋನೇಂಗತೆ ಸೋಪಮ ಸ್ಮೃತ ಅಂತೇಳಿ ಬರ್ತದೆ ಭಗವದ್ಗೀತೆಯಲ್ಲಿ ಅಂದರೆ ನಿವಾತ ಅಂದರೆ ವ ಗಾಳಿ ಆಡದಂತಹ ಪ್ರದೇಶದಲ್ಲಿ ಇರತಕ್ಕಂತಹ ದೀಪವು ಯಾವ ರೀತಿ ಒಂದೇ ಚೆನ್ನಾಗಿ ಅಚ್ಚಿತ್ತ ಅಲ್ಲಾಡದೆ ಅಚಂಚಲವಲ್ವಾಗಿ ಚಂಚಲತೆ ಇಲ್ಲದೇ ದೀಪದ ಜ್ವಾಲೆ ಯಾವ ರೀತಿ ಉರಿತಾ ಇರ್ತದೋ ಸ್ಥಿರವಾಗಿ ಅಲ್ಲಾಡದಂತೆ ಅದೇ ರೀತಿಯಲ್ಲಿ ಗಡಿಗೆಯೊಳಗಿನ ದೀಪದಂತೆ ಘಟಸ್ಥ ದೀಪವತ್ ಘಟದೊಳಗಿನ ದೀಪದಂತೆ ಶಾಶ್ವತ್ ಯಾವಾಗಲೂ ಶಾಶ್ವತವಾಗಿ ಅಂತರೇವ ಪ್ರಕಾಶತೆ ಅಂತಹ ಎಳಗೇ ಬೆಳಗುತ್ತಿರುವನು ಪ್ರಕಾಶಿಸುತ್ತಿರುವನು ಯಾರು ಆತ್ಮ ಹೊರಗಿನ ಅನಿತ್ಯವಾದ ಸುಖದ ಆಸಕ್ತಿಯನ್ನು ಬಿಟ್ಟು ಆತ್ಮಸುಖ ಆನಂದವನ್ನು ಹೊಂದಿ ಗಡಿಗೆಯೊಳಗಿನ ದೀಪದಂತೆ ಯಾವಾಗಲೂ ಒಳಗೆ ಬೆಳಗುತ್ತಿರುವನು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದೆ ಬಾಹ್ಯ ಬಾಹ್ಯಾನಿತ್ಯ ಸುಖಾಸಕ್ತಿಯಂ ಹಿತ್ವ ಆತ್ಮಸುಖ ನಿರ್ವೃತ್ತ ಘಟಸ್ಥದೀಪವತ್ ಸ್ವಸ್ಥ ಸ್ವಾಂತರೇವ ಪ್ರಕಾಶತೆ ಅಂತೇಳಿ ಪಾಠಾಂತರ ಇದೆ ಘಟಸ್ಥದೀಪವತ್ ಶಶ್ವತ್ ಅಂತರೇವ ಪ್ರಕಾಶತೆ ಅಥವಾ ಘಟಸ್ಥದೀಪವತ್ ಸ್ವಚ್ಛ ಅಥವಾ ಸ್ವಸ್ಥ ಸ್ವಾಂತರೇವ ಪ್ರಕಾಶತೆ ಉತ್ತಮ ಜ್ಞಾನಿ ಅಂದರೆ ಜೀವನ್ಮುಕ್ತನು ಯಾವ ರೀತಿ ಇರ್ತಾನೆ ಅಂತೇಳಿ ಹೇಳಿದರೆ ಆತ್ಮಾರಾಮ ಅಂತೇಳಿ ನಾವೇನು ಹೇಳಿದ್ದೇವೆ ನಿನ್ನೆಯ ದಿವಸ ಹ್ಞೂ ಆತ್ಮಾರಾಮ ಅಂತೇಳಿದಲ್ಲಿ ಆತ್ಮರಾಮಾಯಣ ಅಂತೇಳಿ ಒಂದಿದೆ ರಾಮಾಯಣವನ್ನು ಆತ್ಮವಿದ್ಯೆಗೆ ಹೋಲಿಸಿ ಆ ರೀತಿಯಾಗಿ ಬರೆದಿರತಕ್ಕಂಥದ್ದು ರಾಮಾಯಣದ ಕಥೆಯನ್ನು ಆತ್ಮವಿದ್ಯೆ ಅಥವಾ ಬ್ರಹ್ಮವಿದ್ಯೆಗೆ ಹೋಲಿಸಿ ಬರೆದಿರುವಂಥ ಆತ್ಮರಾಮಾಯಣ ಅಂತೇಳಿ ಒಂದು ಕೃತಿ ಇದೆ ಹಾಗೆ ಇಲ್ಲಿಗ ಯೋಗಿಯು ಅನಿತ್ಯವಾದ ಬಾಹ್ಯ ಸುಖಗಳಲ್ಲಿ ಆಸಕ್ತಿ ಇಲ್ಲದೆ ಆತ್ಮಸುಖದಲ್ಲಿಯೇ ತೃಪ್ತನಾಗಿ ಮಡಿಕೆಯಲ್ಲಿರುವಂತಹ ದೀಪದಂತೆ ಮಡಕೆಯೊಳಗಿರುವ ದೀಪದಂತೆ ತನ್ನಲ್ಲಿಯೇ ಪ್ರಕಾಶಿಸ್ತಾನೆ ಸ್ಥಿರವಾಗಿ ಅಂತೇಳಿ ಇದು ಸ್ವಸ್ಥ ಅಂದ್ರೆ ಸ್ವ ಅಂದರೆ ತಾನು ಸ್ಥಹ ತನ್ನಲ್ಲಿಯೇ ನೆಲೆಸಿ ಅಂತೇಳಿ ಸ್ವಸ್ಥ ತನ್ನಲ್ಲಿಯೇ ಇದ್ದು ನಿಂತಿದ್ದು ಪ್ರಕಾಶಿಸ್ತಾನೆ ತನ್ನೊಳಗೆ ತಾನು ಅಂಥೇಳಿ ಇಲ್ಲಿ ಐವತ್ತ ಶ್ಲೋಕ ಹೇಳ್ತಾ ಇದೆ ಆತ್ಮನಲ್ಲಿಯೇ ನಿರತನಾದಂತಹ ಜೀವನ್ಮುಕ್ತ ಹೊರಗಿನ ಕಾಲ್ಪನಿಕ ವಸ್ತುಗಳಲ್ಲಿ ಸುಖಾಸಕ್ತಿಯನ್ನು ತೇಜಿಸಿ ಮಡಕೆಯೊಳಗಿನ ದೀಪವು ಶಾಂತವಾಗಿ ತಾನೇ ಬೆಳಗುವಂತೆ ಆತ್ಮಾನಂದವನ್ನು ಅನುಭವಿಸುತ್ತಾ ಶಾಂತಚಿತ್ತನಾಗ್ತಾನೆ ಸರ್ವ ಸಾಧಕರ ಗುರಿಯೂ ಕೂಡ ದುಃಖವನ್ನು ಕೊನೆಗಾಣಿಸಿ ಪೂರ್ಣ ಆನಂದವನ್ನು ತನ್ನ ಪೂರ್ಣ ಪ್ರಜ್ಞೆಯನ್ನು ದೇಹಾದಿಗಳಿಂದ ಪೃಥಕ್ಕರಿಸಿ ಅಂದರೆ ಸರ್ವ ಸಾಧಕರ ಗುರಿಯನ್ನು ದುಃಖವನ್ನು ಕೊನೆಗಾಣಿಸಿ ಪೂರ್ಣ ಆನಂದವನ್ನು ಆಗಿದೆ ತನ್ನ ಪೂರ್ಣ ಪ್ರಜ್ಞೆಯನ್ನು ದೇಹಾದಿಗಳಿಂದ ಪೃಥಕ್ಕರಿಸಿ ಪ್ರತ್ಯೇಕ ಮಾಡಿ ದೇಹಾದಿಗಳಿಂದ ಪ್ರತ್ಯೇಕ ಮಾಡಿ ತನ್ನ ಪೂರ್ಣ ಪ್ರಜ್ಞೆಯ ಶಕ್ತಿಯನ್ನು ತನ್ನಲ್ಲಿಯೇ ಸ್ಥಿರನಾದವನಿ ತತ್ವವೀತ್ ಅವನಿ ತತ್ವವೀತ್ ತತ್ವವನ್ನು ಬಲ್ಲವ ತನ್ನ ಪೂರ್ಣ ಪ್ರಜ್ಞೆಯನ್ನು ದೇಹಾದಿಗಳಿಂದ ಪ್ರತ್ಯೇಕಿಸಿ ತನ್ನಲ್ಲಿ ಅಂದರೆ ಆತ್ಮನಲ್ಲಿಯೇ ಸ್ಥಿರವಾಗಿ ಅದು ಕಾರಣ ಅವನಿಗೆ ಬಾಹ್ಯ ಜಗತ್ತಿನ ವಸ್ತುಗಳ ಭಾವನೆಗಳ ಪ್ರಜ್ಞೆ ಇಲ್ಲ ಯಾಕಂತ ಹೇಳಿದರೆ ಆತ್ಮನಲ್ಲಿ ಆತ್ಮನನ್ನು ಬಿಟ್ಟು ಪ್ರಕಾಶಿಸಲು ಬೇರೆಯೇನು ಇಲ್ಲ ತನ್ನನ್ನು ಬಿಟ್ಟು ಪ್ರಕಾಶಿಸಲು ಬೇರೆಯೂ ಇಲ್ಲದಿರುವಾಗ ಆತ್ಮ ಹೇಗೆ ಇರ್ತದೆ ಆತ್ಮ ಅನುಭವದ ವಿಚಾರವಾಗಿ ಅರಿತಂತಹ ಎಲ್ಲ ವೇದಾಂತ ವಿದ್ಯಾರ್ಥಿಗಳಿಗೂ ಬರುವಂಥ ಸಂದೇಹ ಇದು ಅದು ಅವರ ಸಾಧನೆಯ ಮೊದಲ ದಿನಗಳಲ್ಲಿ ಇದು ತೀವ್ರವಾಗಿರುತ್ತದೆ ಅಂತೇಳಿ ಸ್ವಾಮೀಜಿ ಮಯಾನಂದರು ಹೇಳ್ತಾ ಇದ್ದಾರೆ ಬೇರೆ ಯಾವ ವಸ್ತು ಇಲ್ಲದೆ ಆತ್ಮ ತನ್ನನ್ನು ತಾನೇ ಬೆಳಗುತ್ತಾ ಇರತಕ್ಕಂತಹ ಸ್ಥಿತಿಯನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ತೋರಿಸಿದ್ದಾರೆ ಉರಿಯುತ್ತಿರುವ ದೀಪವನ್ನು ಮೇಜಿನ ಮೇಲಿಟ್ಟಾಗಾದರೆ ಬೆಳಕು ಅನೇಕ ವಸ್ತುಗಳ ಮೇಲೆ ಬಿದ್ದು ಕೊಠಡಿಯಲ್ಲಿರುವ ಅನೇಕ ಪದಾರ್ಥಗಳನ್ನು ಪ್ರಕಾಶಿಸ್ತದೆ ಆದರೆ ಆ ಬೆಳಕನ್ನು ಒಂದು ಮಡಕೆಯೊಳಗೋ ಪಾತ್ರೆಯೊಳಗೋ ನಿಧಾನವಾಗಿಟ್ಟರೆ ದೀಪದ ಬೆಳಕು ಮಡಕೆಯ ಒಳಭಾಗವನ್ನು ಮಾತ್ರ ಬೆಳಗ್ತದೆ ಹಾಗೆಯೇ ಚೇತನವು ವಸ್ತುಗಳನ್ನು ಪ್ರಕಾಶಿಸುತ್ತಿದ್ದಾಗ ಅವುಗಳ ಜ್ಞಾನ ನಮಗುಂಟಾಗ್ತದೆ ಆದರೆ ನಮ್ಮ ಪ್ರಜ್ಞೆಯನ್ನು ಆಂತರಿಕವನ್ನಾಗಿ ಮಾಡಿದಾಗ ಅದು ತನ್ನನ್ನು ಮಾತ್ರ ಪ್ರಕಾಶಿಸಬಲ್ಲದು ಮಡಕೆ ಒಳಗಿಟ್ಟಾಗ ಮಡಕೆಯೊಳಗೆ ಒಳಗನ್ನು ಮಾತ್ರ ಅದು ಪ್ರಕಾಶಿಸ್ತದೆ ಹೊರಗೇನು ತೋರುವುದಿಲ್ಲ ದೀಪ ಒಳಗಿಟ್ರೆ ಅದೇ ರೀತಿಯಲ್ಲಿ ನಮ್ಮ ಚಿತ್ತ ಬುದ್ಧಿ ದೇಹ ಇವುಗಳಿಂದೆಲ್ಲ ನಮ್ಮ ಪ್ರಜ್ಞೆಯನ್ನು ತೆಗೆದು ನಮ್ಮ ಜಾಗೃತ ಸ್ಥಿತಿಯನ್ನು ತೆಗೆದು ನಾವ ಆತ್ಮ ಆತ್ಮನ ಮೇಲೆ ಇಟ್ಟಾಗ ಆಗ ಕೇವಲ ಆತ್ಮ ಮಾತ್ರ ಪ್ರಕಾಶಿಸ್ತದೆ ನಾವು ಎಲ್ಲಿಗೆ ಫೋಕಸ್ ಮಾಡ್ತೇವೆ ಅದು ಪ್ರಕಾಶಿಸ್ತದೆ ಟಾರ್ಚನ್ನು ಅದು ಬೆಳೆ ಅದು ಕಾಣುತ್ತದೆ ಬೇರೆದು ಕಾಣುವುದಿಲ್ಲ ಹಾಗೆ ಯಾವಾಗ ನಾವು ಇಂದ್ರಿಯಗಳನ್ನೆಲ್ಲ ಬಹಿರ್ಮುಖವಾಗಿ ಸದಾ ಇರತಕ್ಕಂಥ ಇಂದ್ರಿಯಗಳನ್ನ ಅಂತರ್ಮುಖಗೊಳಿಸಿ ಆತ್ಮನಲ್ಲಿ ಆತ್ಮ ಧ್ಯಾನದಲ್ಲಿ ಆವಾಗ ಆತ್ಮ ಮಾತ್ರ ತಾನಿ ತಾನಾಗಿ ಪ್ರಕಾಶಿಸ್ತದೆ ಆತ್ಮದ ಮೇಲೆ ಫೋಕಸ್ ಆಗ್ತದೆ ಏಕಾಗ್ರತೆ ಈ ಶ್ಲೋಕದಲ್ಲಿ ಧ್ಯಾನದ ಈ ಹಂತದಲ್ಲಿ ಆತ್ಮ ಆಂತರಿಕವಾಗಿ ತನ್ನನ್ನು ತಾನೇ ಪ್ರಕಾಶಿಸುತ್ತದೆ ಅಂತೇಳಿ ವಿವರಿಸಿದ್ದಾರೆ ಇಲ್ಲಿನ ಆಂತರಿಕವೆನ್ನುವಂತಹ ಪದವನ್ನು ಸಾಮಾನ್ಯವಾದ ನಿಗಂಡಿನ ನೇರವಾದ ಅರ್ಥದಲ್ಲಿ ತೆಗೆದುಕೊಳ್ಳಬಾರದು ಬರಿಯ ಒಳಗೆ ಅರ್ಥವಲ್ಲ ಇಲ್ಲಿ ಆತ್ಮವು ತನ್ನಲ್ಲಿಯೇ ಒಳಗೆ ಪ್ರಕಾಶಿಸುತ್ತದೆ ಎನ್ನುವಾಗ ಆ ಪದ ವೇದಾಂತದ ಪಾರಿಭಾಷಿಕ ಅಥವಾ ಅರ್ಥಗರ್ಭಿತವಾದಂತಹ ಪದ ಅದು ಯಾಕಂದರೆ ಆತ್ಮ ಒಳಗೆ ಮಾತ್ರ ಇರೋದು ಅಂತೇಳಿ ಹೇಳಿದಾಗ್ತದ ಅಲ್ಲ ಹಾಗಲ್ಲ ವೇದಾಂತದಲ್ಲಿ ಯಾವುದಾದ್ರೂ ವಸ್ತುವಿನ ಸೂಕ್ಷ್ಮತೆಯನ್ನು ಅದರ ವ್ಯಾಪಕತ್ವ ಎಂದು ಎಳೆಯುತ್ತಾರೆ ಮತ್ತು ಸೂಕ್ಷ್ಮ ವಸ್ತು ಸ್ಥೂಲ ವಸ್ತುವಿಗೆ ಆಂತರಿಕ ಎಂದು ಕರೆಯಲ್ಪಡ್ತದೆ ಉದಾಹರಣೆಗೆ ನಮ್ಮ ಶರೀರಕ್ಕೆ ಜೀವ ಒಳಗಡೆ ಇದೆ ಪ್ರಾಣ ಒಳಗಡೆ ಇದೆ ಅಂತೇಳಿ ಸೂಕ್ಷ್ಮ ವಸ್ತುವನ್ನು ನಾವು ಒಳಗೆ ಒಳಗೆ ಅಂತ ಹೇಳ್ತೇವೆ ಹಾಗಂತೇಳಿ ಒಳಗೆ ಅಂದರೆ ಒಂದೇ ಕಡೆ ಹೊರಗಿಲ್ವಾ ಚರ್ಮದಲ್ಲಿಲ್ವಾ ಇದೆ ಸೂಕ್ಷ್ಮ ಯಾವುದಾದ್ರೂ ಮೂಲ ಇದೆ ಉದಾಹರಣೆಗೆ ಈಗ ದೇಶದ ರಾಜಧಾನಿ ದೇಶದ ಮಧ್ಯಭಾಗದಲ್ಲಿದೆ ಒಳಗಡೆ ಇದೆ ಅಂತ ಹೇಳ್ತೇವೆ ದೇಶದ ರಾಜಧಾನಿ ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ದೇಶದ ಆಡಳಿತದ ಶಕ್ತಿ ಆಡಳಿತದ ಕಾನೂನು ಕಟ್ಟಳೆಗಳು ದೇಶದ ಎಲ್ಲೆ ಗಡಿ ಸೀಮೆಯವರೆಗೂ ಕೂಡ ವ್ಯಾಪಿಸಿರ್ತದೆ ಇದು ಸರ್ವವ್ಯಾಪಿ ಅದರ ಶಕ್ತಿ ಹಾಗೆಯೇ ಇದು ಕೂಡ ಸರ್ವವ್ಯಾಪಕತ್ವ ಹಾಗಂದರೆ ಸೂಕ್ಷ್ಮ ವಸ್ತು ಸ್ಥೂಲ ವಸ್ತುವಿಗೆ ಆಂತರಿಕ ಅಂತೇಳಿ ಸಾಮಾನ್ಯವಾಗಿ ಹೇಳತಕ್ಕಂಥ ಪಾರಿಭಾಷಿಕ ಶಬ್ದ ಅದು ಕರೆಯಲ್ಪಡುವಂಥದ್ದು ಸ್ವಾಭಾವಿಕವಾಗಿ ಅತ್ಯಂತ ಆಂತರಿಕವಾದ ಸೂಕ್ಷ್ಮ ಸೂಕ್ಷ್ಮವಾದ ಆತ್ಮ ಸಕಲವನ್ನೂ ವ್ಯಾಪಿಸಿದೆ ಅದನ್ನು ಯಾವುದೂ ವ್ಯಾಪಿಸಿಲ್ಲ ಎನ್ನುವ ಅರ್ಥ ಅದೇ ಎಲ್ಲವನ್ನು ವ್ಯಾಪಿಸಿದೆ ಅಂತೇಳಿ ಈ ಶ್ಲೋಕ ಹೇಳುವಂತೆ ಆತ್ಮಾನುಭವದಲ್ಲಿ ಅತ್ಯಂತ ಆಂತರಿಕವಾಗಿ ಅದು ಪ್ರಕಾಶಿಸ್ತದೆ ಅಂತೇಳಿ ಹೇಳುವಾಗ ಅದರ ಗೂಢ ಅರ್ಥ ಆತ್ಮ ಸರ್ವವ್ಯಾಪಿ ವಿಭೂ ಪ್ರಭು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಅದರ ಅನುಭವ ಅಂಥೇಳಿ ಇದರ ಅರ್ಥ ಗೂಢ ಇದು ಐವತ್ತ ಶ್ಲೋಕ ಹೇಳ್ತಾ ಇರ್ತಕ್ಕಂಥದ್ದು ಮುಂದೆ ಐವತ್ತೆರಡನೇ ಶ್ಲೋಕದಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು ಉಪಾಧಿಸ್ಥೋಪಿ ತದ್ಧರಲಿೋ ವ್ಯೋಮವನ್ ಮುನಿ ಸರ್ವನ್ಮೂಢವತ್ಠೇದಸಕ್ತೋ ವಾಯುವಚರೇತ್ ನೋಡಿ ಜೀವನ್ಮುಕ್ತನ ಸ್ಥಿತಿ ಯಾವ ರೀತಿ ಇರ್ತದೆ ಲಕ್ಷಣಗಳು ಉಪಾಧಿಸ್ಥ ಅಪಿ ಮುನಿ ಮುನಿಯಾದವನು ಅಂದರೆ ಆತ್ಮಜ್ಞಾನಿಯಾದವನು ಉಪಾಧಿ ಅಪಿ ಉಪಾಧಿಗಳ ನಡುವೆ ಇದ್ದರು ತಾನಿಂಥವಾ ಲೌಕಿಕವಾಗಿ ತನ್ನ ಹೆಸರು ವೃತ್ತಿ ಮನೆ ಸಂಬಂಧಗಳು ಇರ್ತವೆ ಅದಿದ್ದರೂ ಕೂಡ ಅವುಗಳ ನಡುವೆ ಆತನಿದ್ದರೂ ವ್ಯೋಮವತ್ ಆಕಾಶದಂತೆ ತದ್ಧ ಅಲಿಪ್ತ ಅವುಗಳ ಧರ್ಮಗಳ ಅಂಟಿಲ್ಲದೆ ಆಕಾಶಕ್ಕೆ ಏನಾದರೂ ಅಂಟುತ್ತದೆ ನಾವು ಆಕಾಶಕ್ಕೆ ನೀರನ್ನೇ ಆಕಾಶಕ್ಕೆ ಕಲ್ಲನ್ನೇ ಏನೆಸಿದರೂ ಅದು ಆಕಾಶದಲ್ಲಿ ನಿಲ್ತದ ಇಲ್ಲ ಮತ್ತು ಭೂಮಿಗೆ ಬೀಳ್ತದೆ ಅದೇ ರೀತಿಯಲ್ಲಿ ಆಕಾಶಕ್ಕೆ ಅದು ಅಂಟುವುದಿಲ್ಲ ಹಾಗೆಯೇ ಮುನಿ ಆದವನು ಉಪಾಧಿಗಳ ನಡುವೆ ಇದ್ದರೂ ಮುನಿಹಿ ಉಪಾಧಿಷ್ಟ ಅಪಿ ವ್ಯೋಮವತ್ ತದ್ಧಮೈ ಅಲಿಪ್ತ ವ್ಯೋಮ ಅಂದರೆ ಆಕಾಶ ಆಕಾಶದಂತೆ ಅವುಗಳ ಧರ್ಮಗಳ ಅಂಟಿಲ್ಲದೆ ಅಂಟಿಲ್ಲದವನಾಗಿ ಅಲಿಪ್ತ ಲಿಪ್ತನಾಗದೆ ಅಂಟದೆಯೇ ಅವುಗಳ ಧರ್ಮಗಳಿಗೆ ಅಂಟದೆ ಸರ್ವವಿತ್ ಎಲ್ಲವನ್ನೂ ಬಲ್ಲವನಾಗಿದ್ದರು ಮೂಢವತ ತಿಷ್ಠೇತ್ ಮೂಢನಂತೆ ಇರ್ತಾನೆ ಕಾಣುವವರಿಗೆ ನೋಡುವವರಿಗೆ ಇವನೇನು ಅಜ್ಞಾನಿ ಅಂತೇಳಿ ಕಾಣಿಸ್ತದೆ ಎಲ್ಲ ಬಲ್ಲವನಾದರೂ ಅಸಕ್ತಃ ವಾಯುವತು ಚರೇತ್ ಗಾಳಿಯಂತೆ ಆಸಕ್ತಿ ಇಲ್ಲದೆ ಸಂಚರಿಸ್ತಾನೆ ಗಾಳಿ ಸಂಚಾರ ಮಾಡ್ತಾ ಇರ್ತದೆ ಅದಕ್ಕೆ ಏನಾದರೂ ಆಸಕ್ತಿ ಉಂಟು ಅದರ ಸಂಚಾರಕ್ಕೆ ಏನಾದರೂ ಗುರಿ ಉಂಟು ಅದಕ್ಕೆ ತಾನು ಇಂಥದ್ದೇ ಮಾಡಬೇಕು ಅಂಥೇಳಿ ಇಲ್ಲ ಅದು ತನ್ನಷ್ಟಕ್ಕೆ ತಾನು ಸ್ವತಃ ಬೀಸ್ತಾ ಇರುತ್ತದೆ ಸ್ವಯಂ ಅದೇ ರೀತಿಯಲ್ಲಿ ಈ ಮುನಿ ಆದವನು ಅಂದರೆ ಆತ್ಮಜ್ಞಾನಿ ಆದವನು ಗಾಳಿಯಂತೆ ಆಸಕ್ತಿ ಇಲ್ಲದೆ ಸಂಚರಿಸ್ತಾ ಇರ್ತಾನೆ ತನ್ನ ನಿತ್ಯ ಕರ್ತವ್ಯವೋ ಎಂಬಂತೆ ಏಕ ಪ್ರಕಾರವಾಗಿ ತನ್ನದಾದಂಥ ಕರ್ತವ್ಯವನ್ನು ಮಾಡ್ತಾ ಯಾವುದಕ್ಕೂ ಅಂಟಿಕೊಳ್ಳದೆ ಯಾವುದನ್ನು ತರೆಗೆ ಹಾಕಿಕೊಳ್ಳದೆ ಅವನು ಆನಂದದಿಂದ ಇರ್ತಾನೆ ತನ್ನ ಕರ್ತವ್ಯ ಕರ್ಮವನ್ನು ಮಾಡ್ತಾ ಗಾಳಿಯು ಸುವಾಸನೆಯ ಸ್ಥಳವನ್ನು ದುರ್ವಾಸನೆಯ ಸ್ಥಳವನ್ನು ಪಕ್ಷಪಾತ ರಹಿತವಾಗಿ ಹಾದು ಹೋಗ್ತದೆ ಆಸಕ್ತಿ ಇಲ್ಲದೆಂದರೆ ಹಾಗೆ ಗಾಳಿ ಒಮ್ಮೆ ಅಲ್ಲಿ ವಾಸನೆ ಇದೆ ತಿಪ್ಪೇಗುಂಡಿ ಇಲ್ಲಿ ಸುವಾಸನೆ ಇದೆ ಒಳ್ಳೆಯ ಅಗರಬತ್ತಿ ಪರಿಮಣ ಅಂಥೇಳಿ ಗಾಳಿ ಈ ಅಗರಬತ್ತಿ ಬ್ರಮಣ ಇರುವಲ್ಲಿ ಮಾತ್ರ ಬೀಗಿಸ್ತದ ಸೂರ್ಯ ಹಾಂ ಇಂಥ ಮಾತ್ರ ಪ್ರಕಾಶಿಸುದು ಇನ್ನೊಂದು ಕಡೆ ಪ್ರಕಾಶಿಸಿಲ್ಲ ಅಂತ ಮಾಡ್ತಾನೋ ಇಲ್ಲ ಅವನು ತನಗೆ ಲಭ್ಯ ಇರುವ ತನ್ನ ಎಲ್ಲ ಪ್ರದೇಶದಲ್ಲೂ ಒಂದೇ ರೀತಿಯಲ್ಲಿ ಪ್ರಕಾಶಿಸ್ತಾನೆ ಅದೇ ರೀತಿಯಲ್ಲಿ ಗಾಳಿ ಕೂಡ ಎಲ್ಲ ಪ್ರದೇಶದಲ್ಲಿ ನನಗೆ ಹಾದು ಹೋಗಲು ಎಲ್ಲೆಲ್ಲ ಅವಕಾಶ ಆಕಾಶ ಇದೆಯೋ ಅಲ್ಲೆಲ್ಲ ಹೇಗೆ ಅದು ಬೀಸ್ತದೆಯೋ ಅದೇ ರೀತಿಯಲ್ಲಿ ಆತ್ಮನು ಪಾಪ ಪುಣ್ಯಗಳ ಹಂಗಿಲ್ಲದಂತೆ ಸಮ ಒಂದೇ ಸಮನಾಗಿ ಎಲ್ಲೆಡೆಯಲ್ಲೂ ಪ್ರವರ್ತಿಸ್ತಾನೆ ತಾನು ಆತ್ಮನೆಂಬ ಭಾವದಿಂದ ತಾನು ದೇಹ ಇಂದ್ರಿಯಗಳು ಚಿತ್ತ ಬುದ್ಧಿ ಭಾವನೆಗಳು ಎನ್ನುವ ಅಂಟಿನಿಂದ ಅಲ್ಲ ದೇಹಾದಿ ಧರ್ಮಗಳನ್ನು ತೊರೆದು ಅವನು ಆತ್ಮ ಆತ್ಮಸ್ವರೂಪನಾಗಿ ಪ್ರವರ್ತಿಸ್ತಾನೆ ಅಂಥೇಳಿ ಇಲ್ಲಿ ಜೀವನ್ಮುಕ್ತನ ಒಂದು ಲಕ್ಷಣವನ್ನು ಹೇಳ್ತಾ ಇದ್ದಾರೆ ಇದು ಐವತ್ತ ಎರಡನೆಯ ಶ್ಲೋಕ ಉಪಾಧಿ ಸ್ಥೋಪಿ ಅಲಿಪ್ತೋ ವ್ಯೋಮವನ್ ಮುನಿ ಸರ್ವವಿನ್ ಮೂಢವತ್ ಅಸಕ್ತೋ ವಾಯುವಚ್ಛರೇತ್ ಬ್ರಹ್ಮವನ್ನು ಚಿಂತಿಸುವ ಮುನಿಯು ಉಪಾಧಿ ಅಥವಾ ದೇಹಾದಿ ಉಪಾಧಿಗಳ ನಡುವೆ ಇದ್ದರೂ ಅದರ ಧರ್ಮಗಳಿಂದ ನಿರ್ಲಿಪ್ತನಾಗಿರ್ತಾನೆ ಆಕಾಶದಂತೆ ಸರ್ವಜ್ಞನಾದರೂ ಮೂಢನಂತಿರ್ತಾನೆ ತೋರ್ತಾನೆ ವಾಯುವಿನಂತೆ ಅಸಕ್ತನಾಗಿ ಆಸಕ್ತಿರಹಿತನಾಗಿ ಅಂದರೆ ಅಸಕ್ತನಾಗಿ ರಾಗದ್ವೇಷಾದಿಗಳಿಲ್ಲದೆ ಚಲಿಸ್ತಾನೆ ಬೀಸ್ತಾನೆ ಅಂದರೆ ಉಸ್ಥಿಸ್ಥೋ ತಮ್ಮೈರಲಿ ವ್ಯೋಮವನ್ ಮುನಿ ಸರ್ವೂಢವತ್ಠೇದಸಕ್ತೋ ವಾಯುವರೆತ್ ಮನನಶೀಲನಾದ ಮುನಿಯು ಮುನಿಯಂತೆ ಮನನಶೀಲ ಸದಾ ಆತ್ಮ ಮನನಶೀಲನಾದ ಸದಾ ಉಪಾಧಿಗಳಿಂದ ಕೂಡಿದವನಾಗಿದ್ದರೂ ಅವನು ನಿರ್ಲಿಪ್ತ ಭಾವವನಾಗಿ ಸರ್ವಸಂಗವರ್ಜಿತನಾಗಿ ಗಾಳಿಯಂತೆ ಅಲೆದಾಡ್ತಾನೆ ಜೀವನ್ಮುಕ್ತನ ಸ್ಥಿತಿಯ ವರ್ಣನೆ ಈ ಶ್ಲೋಕದಲ್ಲಿದೆ ಕೊನೆಯದಾಗಿ ವಿಷಯಭೋಗಗಳಲ್ಲಿ ಸರ್ವವಿಧವಾದ ಆಸಕ್ತಿಯನ್ನು ತೊರೆದವನೇ ಪರಿಪೂರ್ಣ ಚಂಚಲವಾದ ಮನಸ್ಸು ಯಾವುದನ್ನಾದರೂ ಅರಸಿ ಆಶಯಿಸಿಯೇ ಇರ್ತದೆ ಮನಸ್ಸು ಹುಡುಕ್ತಾ ಏನಾದರೂ ವಿಚಾರ ಬೇಕೇ ಬೇಕು ಅದಕ್ಕೆ ಹ್ಞೂ ಮನಸ್ಸಿಗೆ ಇಲ್ಲಿ ಅದಕ್ಕೆ ಕೊಟ್ಟಿರುವ ಪರಿಹಾರ ಅನಂತ ಆನಂದ ಸ್ವರೂಪನಾದ ಆತ್ಮ ಮನಸಿಗೆ ವಿಷಯ ಏನು ಕೊಟ್ಟದಿಲ್ಲಿ ಅನಂತ ಆನಂದ ಸ್ವರೂಪನಾದ ಆತ್ಮನನ್ನೇ ಮನಸಿಗೆ ಕೊಟ್ಟದ್ದು ವಿಷಯವಾಗಿ ಕೆಲವು ವೇಳೆ ಪ್ರಪಂಚದಲ್ಲಿ ಆಸಕ್ತಿ ಹೊಂದಿರುವಂತೆ ತೋರ್ತಕ್ಕಂಥ ನಿಜವಾದ ಸ್ಥಿತಿ ಏನು ಕೆಲವು ಸಲ ನೋಡುವಾಗ ಅವನು ಪ್ರಪಂಚದಲ್ಲಿ ಆಸಕ್ತಿ ಇದ್ದಾಗಿದ್ದು ಕಾಣಿಸ್ತಾನಂತೆ ಹೊರಗೆ ಪ್ರಪಂಚದಲ್ಲಿ ಆಸಕ್ತಿ ವಹಿಸಿ ವರ್ತಿಸುವಂತೆ ಕಂಡರೂ ನಿಜವಾಗಿಯೂ ಮುಕ್ತನಾದಂಥ ಸದಾ ಆತ್ಮನಲ್ಲಿ ನೆಲೆಯಾಗಿರುವ ಕಲೆಯನ್ನು ಅರಿತಿರ್ತಾನೆ ಹೊರಗೆ ವ್ಯವಹಾರದಲ್ಲಿ ತಾನು ತೊಡಗಿಸಿಕೊಂಡ್ರೂ ಒಳಗಡೆ ನಿಜವಾಗಿಯೂ ಅವನು ಯಾವುದಕ್ಕೂ ತಾನು ಅಂಟಿಕೊಳ್ಳುವುದಿಲ್ಲ ಹೆಚ್ಚಾಗಿ ಅಂಟಿಕೊಳ್ಳುವುದಿಲ್ಲ ಕೇವಲ ತನ್ನ ಕರ್ತವ್ಯ ದೃಷ್ಟಿಯಿಂದಷ್ಟೇ ಮಾಡ್ತಾನೆ ಆಸಕ್ತನಾಗಿ ಮಾಡ್ತಾನೆ ಆಸಕ್ತನಾಗಿ ಅಲ್ಲ ಅಂತಹ ನಿಜವಾಗಿ ಮುಕ್ತನಾದಂಥ ಸದಾ ಆತ್ಮನಲ್ಲಿ ನೆಲೆಯಾಗಿರುವ ಕಲೆ ಅದನ್ನು ಕಲೆಯನ್ನು ಅವನು ಅರಿತಿರ್ತಾನೆ ತಿಳಿದಿರ್ತಾನೆ ಅವನಲ್ಲಿ ಬಂಧನಗಳ ನಿಮ್ನಗತಿಯ ಶಕ್ತಿ ಇಲ್ಲ ಕೆಳಗತಿ ಅಧೋಗತಿ ನಿಮ್ನಗತಿ ಬಂಧನಗಳದ್ದು ಅದಿಲ್ಲ ಅವು ಅವನನ್ನು ಕೆಳಕ್ಕೆ ಎಳೆಯಲಾರವು ಅವನು ಮತ್ತನಂತೆಯೋ ಮಗುವಿನಂತೆಯೋ ಅಥವಾ ಗಾಳಿಯಂತೆಯೋ ಅಲೆಯುತ್ತಿರುಬಹುದು ಹುಣ್ಣು ಮತ್ತನಂತೆ ಮಗುವಿನಂತೆ ಕಾಣಬಹುದು ಗಾಳಿಯಂತೆ ಕಾಣಬಹುದು ಆದರೆ ನಿಜವಾಗಿಯೂ ಅದು ಅವನಲ್ಲ ಅವನು ಪೂರ್ಣ ಆತ್ಮಾನಂದದಲ್ಲಿ ಮತ್ತನಾಗಿ ತನ್ನಲ್ಲಿಯೇ ಇರುವ ಆತ್ಮನಲ್ಲಿ ರಮಿಸ್ತಾ ಇರ್ತಾನೆ ಅವನು ಸಮಾಜಕ್ಕಾಗಿ ದುಡಿಯಬಹುದು ಅಥವಾ ದುಡಿಯದಿರಬಹುದು ಅವನು ಯಾವುದೇ ಸನ್ನಿವೇಶದಲ್ಲಿರಲಿ ತಾನು ಲಿಪ್ತನಾಗದೆ ಅಂಟಿಕೊಳ್ಳದೆ ಫಲಾಪೇಕ್ಷೆಯಿಲ್ಲದೆ ಫಲಾಕಾಂಕ್ಷೆ ಇಲ್ಲದೆ ಅವನು ವರ್ತಿಸ್ತಾನೆ ಎದೃಚ್ಛಾಲಾಭ ಸಂತುಷ್ಟ ಭಗವದ್ಗೀತೆಯಲ್ಲಿ ಹೇಳಿದಾಗ ಸಿಕ್ಕಿದ್ದರಲ್ಲಿ ತೃಪ್ತಿಯನ್ನು ಹೊಂದಿ ಇದ್ದದರಲ್ಲಿ ಆನಂದವನ್ನು ಹೊಂದಿ ಸಮಾಧಾನವನ್ನು ಹೊಂದಿ ನೆಮ್ಮದಿಯನ್ನು ಪಡೀತಾ ಆತ್ಮಾನಂದದಲ್ಲಿರ್ತಾನೆ ತನಗೆ ಅದು ಬೇಕು ಇದು ಬೇಕು ಇಲ್ಲದು ಬೇಕು ಅಂತೇಳಿ ಅವನು ಭಾವಿಸುವುದೇ ಏನು ಏನು ತನಗೆ ತನ್ನ ಯೋಗ್ಯತೆಗೆ ಅನುಸಾರವಾಗಿ ತನ್ನ ಕರ್ಮ ಫಲಕ್ಕನುಸಾರವಾಗಿ ಏನೇನು ಲಭಿಸ್ತದೋ ಲಭಿಸಿದ್ದಲ್ಲಿ ತೃಪ್ತಿಯನ್ನು ಹೊಂದಿ ಆನಂದದಿಂದ ಜೀವಿಸ್ತಾನೆ ಯಾವುದೇ ಸನ್ನಿವೇಶದಲ್ಲಿರಲಿ ಅವನು ಲಿಪ್ತನಾಗದೇ ಫಲಾಕಾಂಕ್ಷಿ ಇಲ್ಲದೆ ಪ್ರವರ್ತಿಸ್ತಾನೆ ಅವನು ಗೀತೆಯಲ್ಲಿ ವಿವರಿಸಿದಂತಹ ಶ್ರೇಷ್ಠ ದರ್ಜೆ ಸ್ಥಿತ ಪ್ರಜ್ಞಾ ಅಂತೇಳಿ ಹೇಳಲ್ಪಡ್ತಾನೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂಥೇಳಿ ಅರ್ಜುನ ಪ್ರಶ್ನೆ ಮಾಡ್ತಾನೆ ಅವನ ಲಕ್ಷಣ ಏನು ಅವನ ಮಾತು ಹೇಗಿರ್ತದೆ ಸ್ಥಿತಪ್ರಜ್ಞನದ್ದು ಅಂತೇಳಿ ಹ್ಞೂ ಪ್ರಶ್ನೆ ಕೇಳ್ತಾನೆ ಅಲ್ಲಿ ಅದಕ್ಕೆ ಹೇಳಿದಂತಹ ವಿವರಣೆಯೇ ಈ ರೀತಿಯದ್ದು ಗೀತೆಯಲ್ಲಿ ಹೇಳಿದ ಸ್ಥಿತಪ್ರಜ್ಞ ಆಕಾಶ ನೀಲಿಯಾಗಿ ಬೂದು ಬಣ್ಣದಾಗಿ ಕಾಣುತ್ತದೆ ಆದರೆ ವಾಸ್ತವವಾಗಿ ಅದು ಹಾಗಿಲ್ಲ ಅಲ್ವಾ ಆಕಾಶಕ್ಕೆ ಬಣ್ಣ ಉಂಟ ಇಲ್ಲ ನಮ್ಮ ಕಣ್ಣಿನ ಶಕ್ತಿ ಅದು ಅಷ್ಟೇ ಇಂದ್ರಿಯ ಶಕ್ತಿಗೆ ಗೋಚರವಾಗುವಂಥದ್ದು ಹಾಗೆಯೇ ಜೀವನ್ಮುಕ್ತ ಕೂಡ ಉಪಾಧಿಯೊಡನೆ ಸಂಬಂಧಿಸಿದಂತೆ ಕಾಣಿಸ್ತಾನೆ ತನ್ನ ದೇಹಾದಿ ಧರ್ಮಗಳಿಗೆ ಸಂಬಂಧಿಸಿ ತನ್ನ ವೃತ್ತಿ ಉದ್ಯೋಗ ಅಥವಾ ಇತ್ಯಾದಿಗಳಿಗೆ ಸಂಬಂಧಿಸಿ ಅದನ್ನು ಪ್ರವರ್ತಿಸಿದಾಗೆ ತೋರ್ತಾನೆ ಕಾಣಿಸ್ತಾನೆ ಆದರೂ ಸಾಮಾನ್ಯನಂತೆ ನಿತ್ಯ ಜೀವನವನ್ನು ನಡೆಸ್ತಾ ಇದ್ದರೂ ಅವನು ಆಯಾಯ ಪಾತ್ರದಲ್ಲಿ ಪ್ರವೇಶಿಸಿ ಹೇಗೆ ನಾಟಕದಲ್ಲಿ ಅಥವಾ ಯಕ್ಷಗಾನದಲ್ಲಿ ಅಥವಾ ಸಿನಿಮಾದಲ್ಲಿ ಯಾವುದರಲ್ಲಿ ಆಗಲಿ ರಂಗದಲ್ಲಿ ಯಾವ ರೀತಿ ಒಬ್ಬ ನಟ ಪ್ರವರ್ತಿಸ್ತಾನೆ ಅದೇ ರೀತಿಯಲ್ಲಿ ಅವನು ಆ ಪಾತ್ರದಲ್ಲಿ ಪ್ರವೇಶಿಸಿ ಲಿಪ್ತನಾಗದೆ ಹೊರಗೆ ಬರ್ತಾನೆ ಅವನು ತಾನೂ ಒಬ್ಬ ಕೇವಲ ಪಾತ್ರಧಾರಿ ಅಂತೇಳಿ ಭಾವಿಸಿಕೊಂಡು ಪ್ರವರ್ತಿಸ್ತಾನೆ ಅಂದರೆ ಅದರೊಳಗೆ ಪರಕಾಯ ಪ್ರವೇಶ ಮಾಡಿದ ಹಾಗೆ ಆತ್ಮನು ಪ್ರತ್ಯೇಕ ಆತ್ಮಸ್ವರೂಪಿ ಈ ದೇಹದೊಳಗಿದ್ದು ಈ ದೇಹದ ಧರ್ಮ ಏನು ಅದನ್ನು ನಾನು ಮಾಡ್ತೇನೆ ಅಷ್ಟೆ ಅದರಿಂದ ಲಿಪ್ತನಾಗದೆ ಹೊರಗೆ ಬರ್ತಾನವನು ಅಂಟಿಕೊಳ್ಳೋದಿಲ್ಲ ಅದಕ್ಕೆ ಒಳಗೂ ಹೊರಗೂ ಸಂಚರಿಸುವ ಗಾಳಿಯಂತೆ ಅವನ ಚಲನವಲನ ಒಳಗೂ ಗಾ ಗಾಳಿ ಉಸಿರಾಟ ಆಡುವಾಗ ಹೊರಗೂ ಸಂಚರಿಸ್ತದೆ ಅದಕ್ಕೆ ಯಾವುದಾದ್ರೂ ಅಂಟಿ ಇದೆಯಾ ಎಲ್ಲೆಲ್ಲಿಯೂ ಹೋಗ್ತದೆ ದಿಪ್ಪೆಗುಂಡಿಯಲ್ಲಿ ಹೋಗ್ತದೆ ಎಂಥೆಂಥವ್ರ ಎಂಥ ರೋಗಿಗಳೊಳಗೂ ಹೋಗ್ತದೆ ಗಾಳಿ ಆರೋಗ್ಯವಂತರೊಳಗೂ ಹೋಗ್ತದೆ ಗಾಳಿಗೆ ಭೇದ ಇಲ್ಲ ಅದೇ ರೀತಿಯಲ್ಲಿ ಈ ಮುಕ್ತನ ವಿಷಯ ಇರ್ತದೆ ಮುಕ್ತನ ಲಕ್ಷಣ ಇನ್ನು ಮುಂದೆ ಐವತ್ತ ಮೂರನೇ ಶ್ಲೋಕದಲ್ಲಿ ವಿದೇಹ ಮುಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅದನ್ನೊಂದು ನೋಡಿ ಇವತ್ತಿನದನ್ನು ನಾವು ಮುಗಿಸೋಣ ಮುಂದೆ ನಾಳೆ ದಿವಸ ಬ್ರಹ್ಮಸ್ವರೂಪದ ಬಗ್ಗೆ ನೋಡೋಣ विदेह मुक्तियों बेहतरी ईवूर श्लोक हेल्ता उपाधि विलयाद विष्ण निर्विशेष विषेन्मुनि जले जल वियद्योम वियद तेजस्तेजसिवा यथा उपाधि विलया उपाधिया विलयंद नाशहंद ಆ ಬಳಿಕ ಉಪಾಧಿಯು ನಾಶವಾದಾಗ ಅಂದರೆ ಏನರ್ಥ ದೇಹವನ್ನು ತೊರೆದಾಗ ಪ್ರಾಣ ಬಿಟ್ಟಾಗ ಶರೀರವನ್ನು ತೊರೆದಾಗ ಉಪಾಧಿ ವಿಲಯಾತ್ ವಿಷ್ಣು ನಿರ್ವಿಶೇಷ ವಿಶೇತ್ ಮುನಿ ಯಾವೊಂದು ಭೇದವೂ ಇಲ್ಲದೆ ವಿಷ್ಣುವಿನಲ್ಲಿ ಸೇರಿಕೊಳ್ತಾನೆ ವಿಶ್ವವ್ಯಾಪ್ತವಾದಂತಹ ಆ ಪರಮಾತ್ಮ ಶಕ್ತಿಯಲ್ಲಿ ಅವನು ಐಕ್ಯವಾಗಿಬಿಡ್ತಾನೆ ಯಾಕೆ ಇದು ಯಾವುದರ ಅಂಟು ಅವನಿಗಿಲ್ಲ ಮನಸ್ಸಿನಲ್ಲಿ ಈ ದೇಹಾದಿ ಧರ್ಮಗಳ ಅಂಟು ಅವನಿಗಿಲ್ಲದ ಕಾರಣ ಮತ್ತೆ ಅವನು ಆ ದೇಹಾದಿ ಧರ್ಮಗಳಿಗೆ ಬಂದು ಬಂಧನಕ್ಕೊಳಗಾಗುವುದಿಲ್ಲ ಅವನು ಆ ಸರ್ವವ್ಯಾಪ್ತನಾದಂತಹ ವಿಷ್ಣುವಿನಲ್ಲಿ ಐಕ್ಯಗೊಳ್ಳುತ್ತಾನೆ ಅಥವಾ ಪರಮಾತ್ಮನಲ್ಲಿ ಐಕ್ಯಗೊಳ್ಳುತ್ತಾನೆ ಉಪಾಧಿ ವಿಲಯಾತ್ ವಿಷ್ಣುವು ನಿರ್ವಿಶೇಷಂ ವಿಷೇತ್ ಮುನಿ ಆ ಮುನಿಯಾದವನು ಪ್ರವೇಶ ಮಾಡ್ತಾನೆ ನಿರ್ವಿಶೇಷನಾಗಿ ಹೇಗೆದು ಅದು ಅದಕ್ಕೆ ಉದಾಹರಣೆಯನ್ನು ಜಲೇ ಜಲಂ ವಿಯತ್ ವ್ಯೋಮ್ನಿ ಹೇಗೆ ನೀರು ನೀರಿನಲ್ಲಿ ಸೇರ್ತದೋ ನದಿಯ ನೀರು ಸಮುದ್ರದಲ್ಲಿ ಸೇರಿದ ನಂತರ ನದಿ ಪ್ರತ್ಯೇಕವಾಗಿ ಕಾಣಿಸ್ತದ ಅಂದರೆ ನದಿ ಇರುವ ಪಾತ್ರದಲ್ಲಿ ಕಾಣಿಸ್ತದೆ ಆದರೆ ನದಿಯಲ್ಲಿದ್ದಂತಹ ಸಮುದ್ರಕ್ಕೆ ಸೇರಿದಂಥ ನೀರು ಯಾವುದಿದೆ ಅದನ್ನು ಮತ್ತೆ ಗುರುತಿಸಬಹುದಾ ಸಾಧ್ಯ ಇಲ್ಲ ಚಂದ್ರಕ್ಕೆ ಸೇರಿ ಆದ ಮೇಲೆ ಅದೇ ರೀತಿಯಲ್ಲಿ ಹೇಗೆ ಆಕಾಶವೂ ಆಕಾಶದಲ್ಲಿ ಸೇರುತ್ತದೋ ಒಂದು ಪಾ ಮಡಿಕೆ ಇರ್ತದೆ ಮಣ್ಣಿನ ಮಡಿಕೆ ಅದರೊಳಗಡೆ ಒಂದು ಅವಕಾಶ ಆಕಾಶ ಇರ್ತದಲ್ಲ ಆ ಮಡಿಕೆ ಒಡೆದು ಅಂತ ಇಟ್ಕೊಳ್ಳು ಆಗ ಮಡಿಕೆಯೊಳಗಿನ ಆಕಾಶ ಮತ್ತು ಹೊರಗಿನ ಬಾಹ್ಯ ಆಕಾಶ ಹೊರಗಿನ ಆಕಾಶ ಇದೆರಡಕ್ಕೂ ಪ್ರತ್ಯೇಕತೆ ಮಾಡ್ಬೋದಾ ಪ್ರತ್ಯೇಕವಾಗಿ ನೋಡಲಿಕ್ಕೆ ಸಾಧ್ಯ ಇದೆಯಾ ಮಡಿಕೆ ಒಡೆದ ನಂತರ ಸಾಧ್ಯ ಇಲ್ಲ ಹೇಗೆ ಘಟಾಕಾಶವು ಮಹಾಕಾಶದಲ್ಲಿ ಲೀನವಾಗ್ತದೋ ಹೇಗೆ ನದಿಯ ನೀರು ಸಮುದ್ರದ ನೀರಿನಲ್ಲಿ ಲೀನವಾಗ್ತದೋ ಅಥವಾ ವಿಯದ್ ವ್ಯೋಮ್ನಿ ತೇಜಃ ತೇಜಸ್ಸಿ ಬೆಳಕು ಬೆಳಕಿನಲ್ಲಿ ಹೇಗೆ ಸೇರಿಕೊಳ್ತದೋ ಉದಾಹರಣೆಗೆ ಒಂದು ಬೆಳದಿಂಗಳಿರ್ತದೆ ಚಂದ್ರನದು ಹುಣ್ಣಿಮೆ ದಿವಸ ಅಥವಾ ಬೇರೊಂದು ದಿವಸ ಚಂದ್ರ ಇನ್ನೂ ಮುಳುಗಿರುವುದಿಲ್ಲ ಆವಾಗ ಸೂರ್ಯೋದಯ ಆಗ್ತದೆ ಆಗ ನಾವು ಬೆಳೆದಿಂಗಳನ್ನೂ ಪ್ರತ್ಯೇಕವಾಗಿ ಕಾಣಲಿಕ್ಕೆ ಸಾಧ್ಯ ಉಂಟಾ ಸೂರ್ಯನ ಬೆಳಕು ಪ್ರಕಾಶಿಸ್ತಾ ಇರ್ತದೆ ಬೆಳದಿಂಗಳು ಇಲ್ಲ ಅಂತೇಳಿ ಹೇಳು ಆಗಿಲ್ಲ ಚಂದ್ರನೂ ಇದ್ದಾನೆ ಆಕಾಶದಲ್ಲಿ ಹಾಂ ಚಂದ್ರನ ಅಸ್ತ ಆಗಿರುವುದಿಲ್ಲ ಸೂರ್ಯ ಉದಯ ಆಗಿರ್ತದೆ ಹುಣ್ಣಿಮೆ ದಿವಸ ಅಲ್ಲ ಬೇರೆಯೊಂದು ದಿವಸ ಅದರ ನಂತರ ಅಥವಾ ಅದಕ್ಕಿಂತ ಮೊದಲು ಆವಾಗ ನಾವು ಹೇಗೆ ಆ ಚಂದ್ರನ ಬೆಳದಿಂಗಳು ಸೂರ್ಯನ ಬೆಳಕಿನಲ್ಲಿ ಲೀಲವಾಯಿತು ಅಥವಾ ಒಂದು ವಿದ್ಯುತ್ ದೀಪ ಬೀದಿದೀಪ ಉರಿತಾಯ ಇರ್ತದೆ ಬೆಳಕು ಬಂತು ಬಿಸಿಲಾಯ್ತು ಇನ್ನೂ ಆಫ್ ಮಾಡಲಿಲ್ಲ ಆರಿಸಲಿಲ್ಲ ಅದನ್ನು ಆವಾಗ ಬೀದಿ ದೀಪ ನಮಗೆ ಕಾಣಿಸುವುದಿಲ್ಲ ಸೂರ್ಯನ ಬೆಳಕಿಗೆ ಕಾಣಿಸ್ತದೆ ಅಂದ್ರೆ ಆ ಬೆಳಕು ಈ ಬೆಳಕಿನ ಲೀನವಾಗಿ ಹೇಗೆ ಹೋಯಿತು ಅದೇ ರೀತಿಯಲ್ಲಿ ಯಾವೊಂದು ಭೇದವೂ ಇಲ್ಲದೆ ಅಂದರೆ ಪ್ರತ್ಯೇಕವಾಗಿ ತೋರುವುದಿಲ್ಲ ಅಂತ ಇಂತಹ ಜೀವನ್ಮುಕ್ತ ಯಾವೊಂದು ಭೇದ ನಿರ್ವಿಶೇಷನಾಗಿ ಭೇದವಿಲ್ಲದೆ ಅವನು ವಿಷ್ಣುವಿನಲ್ಲಿ ಸೇರಿಕೊಡ್ತಾನೆ ಅಂದರೆ ಮೋಕ್ಷವನ್ನು ಹೊಂದುತ್ತಾನೆ ವಿದೇಹ ಮುಕ್ತಿ ಅಂದರೆ ಅದು ಸದೇಹ ಮುಕ್ತಿ ಅಥವಾ ಜೀವನ್ಮುಕ್ತಿಯ ಬಗ್ಗೆ ಈ ಹಿಂದೆ ನಾವು ಹೇಳಿದೆವು ಅವನ ಲಕ್ಷಣ ಜೀವನ್ಮುಕ್ತ ಅನ್ನೋದು ಇಲ್ಲಿ ವಿದೇಹ ಮುಕ್ತಿ ಅಂದರೆ ಹೇಗೆ ಅಂದರೆ ದೇಹವನ್ನು ಬಿಟ್ಟಾಗ ಮುಕ್ತಿ ಹೇಗೆ ಆಗ್ತದೆ ವಿನಾ ದೇಹ ದೇಹವನ್ನು ಹೊರತುಪಡಿಸಿ ಮುಕ್ತಿ ದೇಹ ಇದ್ದಾಗ ಮುಕ್ತಿ ಅಂದರೆ ಜೀವನ್ಮುಕ್ತಿ ಅದು ನಾವಾಗಲೇ ಹೇಳಿದೆವು ಅವನು ಯಾವ ರೀತಿ ವರ್ತಿಸ್ತಾನೆ ಅಂತ ದೇಹ ಬಿಟ್ಟಾಗ ಏನಾಗ್ತದೆ ಅವನಿಗೆ ಅಂತೇಳಿ ಹೇಳ್ತಕ್ಕಂಥದ್ದು ಇಲ್ಲಿ ಹೇಳ್ತಾ ಉಪಾಧಿ ವಿಲಯಾದ ವಿಷ್ಣು ನಿರ್ವಿಶೇಷಂ ವಿಶೇನ್ ಮುನಿಹಿ ಜಲೇ ಜಲಂ ವಿಯದ್ ವ್ಯೋಮನಿ ತೇಜಸ್ ತೇಜಸಿವಾ ಯಥ ನೀರು ನೀರಿನಲ್ಲಿ ಆಕಾಶ ಆಕಾಶದಲ್ಲಿ ಬೆಂಕಿ ಬೆಂಕಿಯಲ್ಲಿ ಒಂದಾಗುವಂತೆ ಮುನಿಯು ಉಪಾಧಿಗಳ ದೇಹಾದಿ ಉಪಾಧಿಗಳ ನಾಶದಿಂದ ವಿಷ್ಣುವಿನಲ್ಲಿ ಅಥವಾ ಬ್ರಹ್ಮದಲ್ಲಿ ಅಥವಾ ಪರಮಾತ್ಮನಲ್ಲಿ ಯಾವ ವಿಶೇಷವೂ ಇಲ್ಲದೆಯೇ ಒಂದಾಗುತ್ತಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಉಪಾಧಿ ವಿಲಯದ್ ವಿಷ್ಣು ನಿರ್ವಿಶೇಷನ್ ಮುನಿ ಜಲೆ ಜಲಂ ವಿಯದ್ಯೋಂ ತೇಜಸ್ತೆಜಸಿವಿಗಳೆಲ್ಲ ನಾಶವಾಗಲು ಮುನಿಯು ಸರ್ವವ್ಯಾಪಿಯಾದ ವಿಷ್ಣುವಿನಲ್ಲಿ ನೀರು ನೀರಿನಲ್ಲಿ ಆಕಾಶವು ಆಕಾಶದಲ್ಲಿ ಬೆಳಕು ಬೆಳಕಿನಲ್ಲಿ ಲೀನವಾಗುವಂತೆಯೇ ಲೀನವಾಗಿ ಹೋಗ್ತಾನೆ ನನ್ನ ಈ ಜೀವತತ್ವದ ಅಭಿವ್ಯಕ್ತತೆಗೆ ಕಾರಣ ದೇಹ ಮನಸು ಬುದ್ಧಿ ರೂಪವಾದಂಥ ಉಪಾಧಿಗಳೇ ಆಗಿವೆ ನಾನು ಜೀವನಾಗಿ ತೋರಲಿಕ್ಕೆ ಕಾರಣ ಯಾವುದು ಈ ದೇಹ ಸೂಕ್ಷ್ಮ ಅಲ್ಲ ಈ ಸೂಕ್ಷ್ಮ ಸ್ಥೂಲ ಕಾರಣ ದೇಹಗಳು ಮತ್ತು ಮನಸ್ಸು ಬುದ್ಧಿ ರೂಪವಾದಂಥ ಉಪಾಧಿಗಳು ಇದೇ ಕಾರಣ ನಾನು ಜೀವನು ಅಂತೇಳಿ ತೋರಿಕೊಳ್ಳಲಿಕ್ಕೆ ಬೇರೆ ವಿಧವಾದ ಉಪಾಧಿಗಳಿದ್ದಂತೆ ಕಂಡರೂ ಅವೆಲ್ಲವೂ ಈ ಮೂರು ಅರಿಷ್ಟಗಳ ಸಂಪರ್ಕದಿಂದಲೇ ಬಂದವು ದೇಹ ಮನಸು ಬುದ್ಧಿ ಇದು ಮೂರಿದ್ದ ಕಾರಣವೇ ವೃತ್ತಿ ಜನ್ಮ ಸಂಬಂಧ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಮುಂತಾದಂಥದ್ದು ಅಥವಾ ಉದ್ಯೋಗ ಇವೆಲ್ಲ ಕೂಡ ಸಮಾಜ ಈ ಎಲ್ಲ ಸಂಪರ್ಕಗಳು ಬಂದದ್ದು ಹೇಗೆ ದೇಹ ಮನಸ್ಸು ಬುದ್ಧಿರೂಪವಾದ ಉಪಾಧಿಗಳಿರುವ ಕಾರಣ ಜೀವನಾಗಿದ್ದ ಕಾರಣ ತನ್ನ ಬದ್ಧ ಜೀವನವನ್ನು ಅಂತ್ಯಗೊಳಿಸಿ ವ್ಯಾಪಕ ರೂಪವನ್ನು ತಿಳಿಯಲು ಆಶಿಸತಕ್ಕಂಥ ಸಾಧಕ ಉಪಾಧಿಗಳಿಂದ ಮೊದಲು ಬೇರೆಯಾಗಬೇಕು ನನಗೆ ಯಾವ ವಿಧವಾದ ಅಭಿಮಾನವು ನನ್ನ ದೇಹಾದಿಗಳಲ್ಲಿ ಇಲ್ಲದಿರುವಾಗ ಅಹಂಭಾವ ಪೂರ್ಣವಾಗಿ ನಷ್ಟವಾದಾಗ ಮನೋಬುದ್ಧಿಯಲ್ಲಿ ಪ್ರತಿಫಲಿತವಾದ ಜೀವತ್ವ ಭಾವನೆ ನಾಶವಾದಾಗ ನೀರು ನೀರನ್ನು ಸೇರುವಂತೆ ಆಕಾಶವು ಆಕಾಶದಲ್ಲಿ ವಿಲಯವಾಗುವಂತೆ ತೇಜಸ್ಸು ತೇಜಸ್ಸನ್ನು ಐಕ್ಯವಾಗುವಂತೆ ನಾನು ಸರ್ವವ್ಯಾಪಿಯಾದ ವಿಷ್ಣುವಿನಲ್ಲಿ ಲೀನವಾಗ್ತೇನೆ ಮಿತನಾಗಿದ್ದಂಥ ನಾನು ಅಮಿತನಾದಾಗ ಸಹಜವಾಗಿಯೇ ಸರ್ವವ್ಯಾಪಿಯಾಗ್ತೇನೆ ಕನ್ನಡಿಯ ಮೇಲಿನ ಧೂಳು ಅಥವಾ ಕೊಳೆಯನ್ನು ತೊಳೆಯಲು ಬಿಂಬವು ಸ್ಫುಟವಾಗ್ತದೆ ಉಪಾಧಿಗಳು ನಾಶವಾಗಲು ಮನನಶೀಲನಾದಂತಹ ಮುನಿಯು ಯಾವುದೇ ವಿಧವಾದ ಭೇದರಹಿತವೂ ಭೇದ ಯಾವುದೇ ವಿಧವಾದ ಭೇದವಿಲ್ಲದೆ ಅಸದೃಶವೂ ಭೇದರಹಿತವೂ ಆದಂತಹ ಆತ್ಮಾನುಭವದಲ್ಲಿ ತಲ್ಲೀನನಾಗ್ತಾನೆ ಅದಕ್ಕೆ ಸದೃಶವಾದ ಇನ್ನೊಂದಿಲ್ಲ ಹಾಗೆ ಅಸದೃಶವಾದದ್ದು ಭೇದರಹಿತವಾದ್ದು ಆತ್ಮ ಅನುಭವಕ್ಕೆ ಭೇದವಿಲ್ಲ ಅಂತಹ ಆತ್ಮ ಅನುಭವದಲ್ಲಿ ಆಗ್ತಾನೆ ಅಭೇದ ಆತ್ಮ ಅನುಭವ ಆತ್ಮ ಅನುಭವ ವಿಭುವಾದ ವಿಷ್ಣುವಿನಲ್ಲಿ ವಿಶ್ವಂ ವ್ಯಾಪ್ನೋತಿ ಪ್ರವಿಶತಿ ಚ ವಿಷ್ಣು ಅಂತೇಳಿದರೆ ವಿಶ್ವವನ್ನು ವ್ಯಾಪಿಸಿ ಅದನ್ನು ಪ್ರವೇಶಿಸಿರ್ತಕ್ಕಂಥ ತತ್ವ ಆತ್ಮತತ್ವ ವಿಷ್ಣು ಅಥವಾ ಅದೇ ವಿಷ್ಣು ಅಂತ ಅದರರ್ಥ ಅಂತಹ ಆ ಆತ್ಮತತ್ವದಲ್ಲಿ ಪರಮಾತ್ಮತತ್ವದಲ್ಲಿ ವಿಷ್ಣುವಿನಲ್ಲಿ ಲೀನವಾದಾಗ ತನ್ನ ಅಲ್ಪ ವ್ಯಕ್ತಿತ್ವವನ್ನು ಕಳಚಿ ಹಾಕಿ ಸರ್ವವ್ಯಾಪಿಯಾದ ಆತ್ಮನಲ್ಲಿ ಒಂದಾಗ್ತಾನೆ ಆಮೇಲೆ ತ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅವನು ಯಾರು ಅಂತೇಳಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅದರರ್ಥ ಅವನಿಗೆ ಅಲ್ಲಿ ವಿದೇಹ ಮುಕ್ತಿ ಆಯಿತು ದೇಹ ಬಿಟ್ಟು ಅವನು ಭಗವಂತನಲ್ಲಿ ಐಕ್ಯನಾದ ಮತ್ತೆ ಹುಟ್ಟುವ ಪಿತೃಲೋಕಕ್ಕೆ ಹೋಗಲಿಲ್ಲ ವಿಷ್ಣುವೆಂದರೆ ವ್ಯಾಪಕ ಸರ್ವವ್ಯಾಪಿ ಅಂತೇಳಿ ಅರ್ಥ ಹೀಗೆ ಇದು ಈ ಶ್ಲೋಕದ ಒಂದು ವಿವರಣೆ ವಿದೇಹ ಮುಕ್ತಿ ಯಾವ ರೀತಿ ಅಂದರೆ ಸ್ವಾಮಿ ಚಿನ್ಮಯಾನಂದ್ರು ಹೇಳ್ತಾರೆ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿಯವರು ಹೇಳ್ತಾರೆ ಡಾಕ್ಟರ್ ಬಿ ರಂಗನಾಥರು ಹೇಳಿದ್ದಾರೆ ಶಂಕರಾಚಾರ್ಯರು ಹೇಳ್ತಾರೆ ಅದನ್ನೇ ನಾವೀಗ ಇಲ್ಲಿ ಹೇಳ್ತಾ ಇದ್ದೇವೆ ಹೀಗೆ ಇದು ಐವತ್ತ್ಮೂರನೇ ಶ್ಲೋಕ ಇನ್ನು ಐವತ್ನಾಲ್ಕನೇದನ್ನು ನಾಳೆ ದಿವಸ ನೋಡೋಣ ಇನ್ನು ಮುಂದೆ ಬ್ರಹ್ಮಸ್ವರೂಪದ ಬಗ್ಗೆ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಸಚ್ಚಿದಾನಂದ ಸರಸ್ವತಿಯವರು ಆ ರೀತಿ ಹೇಳ್ತಾರೆ ಬ್ರಹ್ಮಸ್ವರೂಪದ ಬಗ್ಗೆ ಇನ್ನು ಮುಂದೆ ಶಂಕರಾಚಾರ್ಯರು ಹೇಳ್ತಾರೆ ಅಂತೇಳಿ ಐವತ್ತ ನಾಲ್ಕನೇ ಶ್ಲೋಕದಿಂದ ಹಿಡಿದು ಬ್ರಹ್ಮಸ್ವರೂಪದ ಬಗ್ಗೆ ನಾವು ಅರುವತ್ತ ನಾಲ್ಕರವರೆಗೆ ಹತ್ತು ಹನ್ನೊಂದು ಶ್ಲೋಕಗಳಲ್ಲಿ ನೋಡಲಿಕ್ಕಿದ್ದೇವೆ ಬ್ರಹ್ಮಸ್ವರೂಪ ಹೇಗೆ ಅಂತೇಳಿ ನಾಳೆ ದಿವಸ ನೋಡೋಣ ಇವತ್ತಿಗೆ ನಾವು ನೋಡಿದಂಥ ಶ್ಲೋಕಗಳು ಇನ್ನೊಮ್ಮೆ ನೋಡೋಣ ಬಾಹ್ಯನಿತ್ಯ ಸುಖಾಸಕ್ತಿಂ ಹಿತ್ವಾತ್ಮಸುಖೃತ ಘಟಸ್ಥ ದೀಪವತ್ ಸ್ವಸ್ಥ ಸ್ವಾಂತರೇವ ಪ್ರಕಾಶತೇ ಅಂದರೆ ಬಾಹ್ಯ ಹೊರಗಿನ ಅನಿತ್ಯವಾದ ಸುಖಾಸಕ್ತಿಯನ್ನು ತೊರೆದು ಆತ್ಮಸುಖದಲ್ಲಿಯೇ ಆನಂದವನ್ನು ಹೊಂದುತ್ತಿರುವವನಾಗಿ ದೀ ಹೇಗೆ ಘಟ ಅಥವಾ ಮಡಕೆ ಪಾತ್ರೆಯೊಳಗಿನ ದೀಪದ ಜ್ವಾಲೆಯ ಹೇಗೆ ಸ್ಥಿರವಾಗಿ ಉರಿತಾ ಇರ್ತದೋ ಗಾಳಿಯ ಪ್ರಭಾವ ಅದು ಅಲ್ಲಾಡದೆ ಹೇಗೆ ದೀಪದ ಜ್ವಾಲೆ ಇರ್ತದೋ ಅದೇ ರೀತಿ ಸ್ವಸ್ಥ ತನ್ನಲ್ಲಿ ತಾನು ನೆಲೆಯಾಗಿದ್ದು ಶಾಶ್ವತ ಶಾಶ್ವತವಾಗಿ ಸದಾ ತನ್ನ ಒಳಗಡೆ ತಾನು ಪ್ರಕಾಶಿಸ್ತಾ ಇರ್ತಾನೆ ಅಂತೇಳಿ ಇದರ ಅರ್ಥ ಐವತ್ತೆರಡನೇ ಶ್ಲೋಕ ಉಪಾಧಿ ಸ್ಥೋಪಿ ತದ್ಧರಲಿತೋ ವ್ಯೋಮವನ್ ಮುನಿಹೀ ಸರ್ವವಿನ್ ಮೂಢವತ್ ಅಸಕ್ತೋ ಆಯುವಚ್ಚರೇತ ಅಂದರೆ ಉಪಾಧಿಸ್ತನಾದರೂ ಕೂಡ ಅಂತಹ ಮುನಿಯು ಮನನಶೀಲನಾದ ಮುನಿಯು ದೇಹಾದಿ ಉಪಾದಿಗಳಿಂದ ಕೂಡಿದ್ದರೂ ಕೂಡ ಅದರ ಅದರ ಧರ್ಮಗಳಿಂದ ಅಲಿಪ್ತನಾಗಿ ಅಂಟಿಕೊಂಡಲ್ ಅಂಟಿಕೊಳ್ಳದೆ ನಿರ್ಲಿಪ್ತ ಭಾವದವನಾಗಿ ಸರ್ವವಿನ್ ಮೂಢವತ್ಷ್ಠೆಯ ಎಲ್ಲವನ್ನೂ ತಿಳಿದಿದ್ದರೂ ಸರ್ವಸಂಗವರ್ಜಿತನಾಗಿ ಮೂಢನಂತೆ ತೋರ್ತಾನೆ ಅಸಕ್ತಃ ವಾಯುವತ್ ಚರೇತ್ ಗಾಳಿಯು ಹೇಗೆ ಎಲ್ಲೆಡೆ ಒಂದೇ ರೀತಿಯಾಗಿ ಅಲೆದಾಡ್ತದೋ ಅದೇ ರೀತಿ ಅಸಕ್ತನಾಗಿ ಆಸಕ್ತಿ ಇಲ್ಲದೆ ಸರ್ವಸಂಗ ವರ್ಜಿತನಾಗಿ ಅಲೆದಾಡ್ತಾನೆ ಅಂದರೆ ಪ್ರವರ್ತಿಸ್ತಾನೆ ಉಪಾಧಿ ವಿಲಯಾದ ವಿಷ್ಣು ನಿರ್ವಿಶೇಷ ವಿಷಯನ್ಮುನಿ ಜಲೆ ಜಲಂ ವಿಯದ್ವ್ಯೋಂತ್ ತೇಜಸ್ತೇಜಸಿವಾಯಥಾ ಹೀಗೆ ಕೊನೆಗೆ ಏನಾಗ್ತಾನೆ ವಿಧೇಹಮುಕ್ತಿ ಇದೀಗ ಜೀವನ್ಮುಕ್ತನ ಲಕ್ಷಣ ಹೇಳಿದ್ದು ವಿಧೇಹಮುಕ್ತಿ ಹೇಗಾಗ್ತದೆ ಅವನು ದೇಹ ಬಿಡುವಾಗ ಉಪಾಧಿಗಳೆಲ್ಲ ನಾಶವಾದಾಗ ಅವನು ನಿರ್ವಿಶೇಷನಾದ ವಿಷ್ಣುವಿನಲ್ಲಿ ಐಕ್ಯವನ್ನು ಹೊಂದುತ್ತಾನೆ ನಿರ್ವಿಶೇಷವಾಗಿ ಯಾವುದೇ ವಿಶೇಷಗಳನ್ನು ಹೊರತುಪಡಿಸಿ ಯಾಕೆಂದರೆ ಅವನು ನಾನು ಇಂಥವನು ಅಂಥವನ್ನೆನ್ನುವ ವಿಶೇಷಗಳು ಅವನು ಅದನ್ನು ಅದಕ್ಕೆ ಹಾಗಾಗಿ ಅವನು ನಿರ್ವಿಶೇಷವಾಗಿ ಐಕ್ಯ ಹೊಂದುತ್ತಾನೆ ಯಾವುದೇ ಉಪಾಧಿಗಳು ಬಿಟ್ಟು ಎಲ್ಲವನ್ನು ಅವನು ಯಾವುದರ ಬಗ್ಗೆ ಮಮತೆ ಮ ನಾನು ನನ್ನದೇನೋದು ಇಲ್ಲದ ಕಾರಣ ಅವನು ಆ ಪರಮಾತ್ಮನಲ್ಲಿ ಐಕ್ಯವಾಗ್ತಾನೆ ಹೇಗೆ ಅಂತೇಳಿ ಕೇಳಿದರೆ ನೀರು ನೀರಿನಲ್ಲಿ ಸೇರುವಂತೆ ಆಕಾಶವು ಆಕಾಶದ ಐಕ್ಯವಾಗುವಂತೆ ಬೆಳಕು ಬೆಳಕಿನಲ್ಲಿ ಸೇರಿಕೊಳ್ಳುವಂತೆ ಅವನು ಭಗವಂತನಲ್ಲಿ ಪರಮಾತ್ಮನಲ್ಲಿ ವಿಷ್ಣುವಿನಲ್ಲಿ ಲೀನವಾಗಿ ಹೋಗ್ತಾನೆ ಅಂಥೇಳಿ ವಿದೇಹ ಮುಕ್ತಿಯ ಬಗ್ಗೆ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಮೂರು ಶ್ಲೋಕಗಳು ಬಹಳ ಸುಂದರವಾಗಿದೆ ಐವತ್ತೊಂದು ಐವತ್ತೆರಡು ಐವತ್ತು ಮೂರನೇ ಶ್ಲೋಕಗಳನ್ನು ನಾವು ನೋಡಿದ್ದೇವೆ ನಾಳೆ ದಿವಸ ಬ್ರಹ್ಮಸ್ವರೂಪದ ಬಗ್ಗೆ ನೋಡಲಿಕ್ಕೆ ತೊಡಗೋಣ ಹರೇರಾಮ श्रीशंकरा अर्तमस्तुत ओं तत्